ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು ಕೊಳ್ಳೆಗಾಲದವರು ಹುಟ್ಟಿನಿಂದ ವೈದಿಕರು ವೇದಾಧ್ಯಯನ ಮಾಡಿದವರು ಸಂಸ್ಕೃತ ಕಾವ್ಯ ವ್ಯಾಸಂಗವನ್ನು ಮಾಡಿದ್ದವರು ಆದದರಿಂದ ಸಂಸ್ಕೃತ ಪದಗಳನ್ನು ಹೇಳುವಾಗ ಅಕ್ಷರೋಚ್ಚಾರಣೆಯು ಪದವಿಭಾಗ ಕ್ರಮವು ಸ್ಫುಟವಾಗಿ ಬರುತ್ತಿದ್ದವು ಆಕಾರದಲ್ಲಿ ಗಿಡ್ಡು ಒಳ್ಳೆಯ ದಂತದ ಮೈಬಣ್ಣ ತಮಿಳು ತೆಲುಗು ಭಾಷೆಗಳ ಪರಿಚಯವೂ ಚೆನ್ನಾಗಿತ್ತು ಸಂಗೀತ ಇವರಿಗೆ ಕುಲವಿದ್ಯೆಯಾಗಿತ್ತೆ ಯಾಗಿತ್ತಂತೆ ಅವರ ಅಣ್ಣಂದಿರ ಮಕ್ಕಳು ಅರುಣಾಚಲ ಶಾಸ್ತ್ರಿಗಳೆಂಬುವರು ಹಾಡಿದ್ದನ್ನು ನಾನು ಕೇಳಿದ್ದೇನೆ ಶಾಸ್ತ್ರ ಸಮ್ಮತವಾದ ಹಾಡುಗಾರಿಕೆ ದಕ್ಷಿಣ ಮೂರ್ತಿ ಶಾಸ್ತ್ರಿಗಳು ಹತ್ತು ಮಂದಿ ಗೃಹಸ್ಥರ ಮನೆಗಳಲ್ಲಿ ಸಂಗೀತ ಪಾಠ ಹೇಳಿ ಜೀವಿಕೆ ಸಂಪಾದಿಸುತ್ತಿದ್ದರು ಅವರ ಶಿಷ್ಯರಲ್ಲಿ ಒಬ್ಬ ನನ್ನ ಬಂಧು ಎಂ ವೆಂಕಪ್ಪಯ್ಯನವರು ಶಾಸ್ತ್ರಿಗಳಿಗೆ ಕಷ್ಟವಾದ ಕೀರ್ತನೆಗಳನ್ನು ಹಾಡುವುದರಲ್ಲಿ ಬಹಳ ಇಷ್ಟ ಸಾಮಾನ್ಯವಾಗಿ ಮುತ್ತುಸ್ವಾಮಿ ದೀಕ್ಷಿತರ ಕೀರ್ತನೆಗಳನ್ನು ಅರಸಿಕೊಳ್ಳುತ್ತಿದ್ದರು ಅವರಿಗೆ ತುಂಬಾ ಪ್ರಿಯವಾದದ್ದು ಆನಂದ ಭೈರವೀರಾಗದ ತ್ಯಾಗರಾಜಯೋಗ ವೈಭವಂ ಸಮಾಶ್ರಯಾಮಿ ತ್ಯಾಗರಾಜ ಯೋಗ ವೈಭವಂ ಆಗ ರಾಜ ಯೋಗ ವೈಭವಂ ರಾಜ ಯೋಗ ವೈಭವಂ ವೈಭವಂ ಭವಂ ಮಮ ಭವಂ ಆಗಿನ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ ವಿನಾಯಕ ಚತುರ್ಥಿಯ ದಿನ ಸಂಜೆ ದಕ್ಷಿಣ ಮೂರ್ತಿ ಶಾಸ್ತ್ರಿಗಳ ಕಚೇರಿ ವರ್ಷೆ ವರ್ಷ ಪದ್ಧತಿಯಾಗಿ ನಡೆಯುತ್ತಿತ್ತು ಅವರು ಒಂದು ಸಾರಿ ಬರಿಯ ಸಂಗೀತ ಕಚೇರಿ ಇಡುವರು ಒಂದು ಸಾರಿ ಹರಿಕತೆ ಮಾಡುವರು ಖುಷಿ ಬಂದಂತೆ ಆಗ ಪ್ರಸಿದ್ಧವಾದ ಕಾಂಬೋಜಿ ವರ್ಣ ವೀನೆಯ ಕುಪ್ಪಯ್ಯನವರ ಕೂನಿಯಾಡಿದ ನಾ ಪೈ ಇದನ್ನು ಹಾಡಿಯೇ ಹಾಡುವರು ಈಚೆಗೆ ಇದನ್ನು ಯಾವ ಘನ ವಿದ್ವಾಂಸನು ಹಾಡಿದ್ದನ್ನು ನಾನು ಕೇಳಿಲ್ಲ ನಾನು ಒಂದು ಸಾರಿ ಶಾಸಿಗಳನ್ನು ಕೇಳಿದೆ ನೀವು ಏಕೆ ಈ ಕಷ್ಟವಾದ ಎತ್ತುತ್ತೀರಿ ಅದು ಗಣೇಶನ ಹಬ್ಬದ ದಿನ ಹೊಟ್ಟೆಯ ತುಂಬಾ ಕಡುಬು ತುಂಬಿರುತ್ತದೆ ಶ್ವಾಸ ಆಕಾರ ವ್ಯಂಜನೆ ತುಂಬಾ ಶ್ರಮವಾಗುತ್ತದಲ್ಲ ಎಂದೆ ಅವರು ನಕ್ಕು ಹೆಣ್ಣು ಮಕ್ಕಳ ಹಾಡು ಹಾಡೆಂದು ಹೇಳುತ್ತೀಯೇನೋ ಎಂದರು ಅವರ ಸ್ವಭಾವ ಕೊಂಚ ಗಂಡುತನದ್ದು ಎಂದರೇ ಕಷ್ಟವಾದ ಹಿಡಿದು ನಿರ್ವಾಹ ಮಾಡಬೇಕೆಂಬ ಹಠವುಳ್ಳದ್ದು ದಕ್ಷಿಣಾಮೂರ್ತಿ ಶಾಸ್ತ್ರಿಗಳನ್ನು ಮೆಚ್ಚಿಸುವಂತೆ ಹಾಡುವುದು ದೊಡ್ಡ ದೊಡ್ಡ ಸಾಧನ ಬಲವುಳ್ಳ ವಿದ್ವಾಂಸರಿಗೆ ಮಾತ್ರವೇ ಸಾಧ್ಯ ಅವರು ಸಭೆಯಲ್ಲಿ ಕುಳಿತರೆ ಸಾಮಾನ್ಯ ಸಂಗೀತಗಾರರು ಹೆದರುತ್ತಿದ್ದರು ಆರ್ಕಾ ಶ್ರೀನಿವಾಸಾಚಾರ್ಯರು ದಕ್ಷಿಣ ಶಾಸ್ತ್ರಿಗಳವರಲ್ಲಿ ತುಂಬಾ ಗೌರವ ಬಿಟ್ಟಿದ್ದದ್ದಲ್ಲದೆ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾಗ ವರ್ಷಕ್ಕೆ ಮೂರು ನಾಲ್ಕು ತಿಂಗಳ ಕಾಲ ವಾರಕ್ಕೊಂದು ಸಲ ದಕ್ಷಿಣಾಮೂರ್ತಿ ಶಾಸ್ತ್ರಿಗಳ ಕಚೇರಿಯನ್ನು ತಮ್ಮ ಮನೆಯಲ್ಲಿ ಏರ್ಪಡಿಸಿ ಸಂತೋಷ ಪಡುತ್ತಿದ್ದರು ಖಂಡಿತವಾದಿಗಳೇ ಆದರೆ ತುಂಬಾ ನಮ್ರರು ವಿನಯಶೀಲರು ಮತ್ತು ಸರಸಿಗಳು ಒಂದು ದಿನ ಶೇಷಣ್ಣನವರ ವಿನಯ ಕಚೇರಿ ನಡೆದು ಮುಗಿಯುವ ಹತ್ತಿರಕ್ಕೆ ಬಂದಿತ್ತು ಆಗ ಶೇಷಣ್ಣನವರ ಸಭಿಕರ ಕಡೆ ತಿರುಗಿ ನಗುತ್ತ ಯಾರಾದರೂ ಏನಾದರೂ ಕೇಳಬೇಕೆಂದರೆ ಆ ಬಂದಷ್ಟು ತೋರಿಸುತ್ತೇನೆ ಎಂದರು ಸಭಿಕರಲ್ಲೊಬ್ಬರು ಚಿಕ್ಕ ವಯಸ್ಸಿನವರು ಮೇಲು ಮೇಲುಧ್ವನಿಯಿಂದ ನಾಯಕಿ ಅಪ್ಪಣೆಯಾಗಬೇಕು ಎಂದರು ದಕ್ಷಿಣ ಮೂರ್ತಿ ಶಾಸ್ತ್ರಿಗಳು ಗಟ್ಟಿಯಾಗಿ ಶೇಷಣ್ಣನವರ ನಾಯಕಿ ಯಾರಿಗೆ ಬೇಡ ಎಂದರು ಎಲ್ಲರಿಗೂ ವಿನೋದವಾಯಿತು ಶೇಷಣ್ಣನವರು ಸಂತೋಷದಿಂದ ನಾಯಕಿ ನುಡಿಸಿದರು ದಕ್ಷಿಣ ಮೂರ್ತಿ ಶಾಸ್ತ್ರಗಳು ನಡತೆಯಲ್ಲಿ ಪರಿಶುದ್ಧರು ಕರ್ಮಠರು ಪ್ರತಿದಿನವೂ ರುದ್ರಾಭಿಷೇಕ ಮಾಡುತ್ತಿದ್ದರು ಸೋಮವಾರ ಸೋಮವಾರ ಏಕಾದಶವಾರ ಅಹ್ ರುದ್ರಾಭಿಷೇಕ ಆಚಾರ ವ್ಯವಹಾರಗಳಲ್ಲಿ ಸಂಪ್ರದಾಯಸ್ಥರು ಅಹ್ ಬಡತನವೆಂದು ದೀನರಾದವರಲ್ಲ ದಕ್ಷಿಣ ಮೂರ್ತಿ ಶಾಸ್ತ್ರಿಗಳಿಂದ ಬೆಳಿಗಿದ್ದ ದೊಡ್ಡ ಆಶ್ರಯ ಮಾಡರ್ನ್ ಹಿಂದೂ ಹೋಟೆಲಿನ ಮಾಲೀಕರಾದ ಕೆಟಿ ಅಪ್ಪಣ್ಣನವರದು ಅವರಿಬ್ಬರು ಕೊಳ್ಳೆಗಾಲದವರು ಅವರು ಬೇರೆ ಬೇರೆ ಬ್ರಾಹ್ಮಣ ಪಂಗಡಗಳಿಗೆ ಸೇರಿದ್ದರೂ ಒಂದು ಮನೆಯವರಂತಿದ್ದರು ಅಪ್ಪಣ್ಣನವರಿಂದ ಶಾಸ್ತ್ರಿಗಳವರಿಗೆ ಆದ ಸಹಾಯ ಅಷ್ಟಿಷ್ಟಿಲ್ಲ ಅಪ್ಪಣ್ಣನವರು ಪರಮೋದಾರಿಗಳು ಭಗವದ್ ಭಕ್ತರು ಅವರು ಶಾಸ್ತ್ರಿಗಳ ಎಲ್ಲಾ ಅವಶ್ಯಕತೆಗಳನ್ನು ತಾವಾಗಿ ಕಂಡುಕೊಂಡು ಶಾಸ್ತ್ರಿಗಳು ಯಾವುದಕ್ಕೂ ಕೊರತೆ ಪಡೆದಂತೆ ನೋಡಿಕೊಳ್ಳುತ್ತಿದ್ದರು ಶಾಸ್ತ್ರಿಗಳವರಲ್ಲಿ ವಿನೋದ ಪ್ರವೃತ್ತಿ ಇತ್ತು ಒಂದು ದಿನ ಚಿಕ್ಕಪೇಟೆಯಲ್ಲಿ ಒಂದು ಕಟ್ಟು ವಿಳೆದೆಲೆ ಕೈಯಲ್ಲಿ ಹಿಡಿದುಕೊಂಡು ಒಬ್ಬ ಸ್ನೇಹಿತರ ಅಂಗಡಿಗೆ ಬಂದರು ಆ ಸ್ನೇಹಿತರು ಏನು ಶಾಸ್ತ್ರಿಗಳೇ ಹೋಗಿ ಹೋಗಿ ಮುದಿ ಎಲೆ ತಂದಿದ್ದೀರಿ ಶಾಸ್ತ್ರಿಗಳು ಎಲ್ಲಾ ಎಲೆಗಳು ಮುದಿಯಲ್ಲಪ್ಪಾ ಕೆಲವು ಚಿಗುರೆಲೆ ಇದೆ ಅದು ನನಗಾಗುತ್ತದೆ ಕೊಂಚ ಕೊಂಚ ಬಲಿತ ಒಂದಷ್ಟಿದೆ ಅದನ್ನು ನಮ್ಮ ಮಗು ಹಾಕಿಕೊಳ್ಳುತ್ತಾಳೆ ಮಿಕ್ಕದನ್ನು ಮನೆಯಲ್ಲಿರುವ ಮುದುಕಿ ಮೇಯುತ್ತಾಳೆ ಸ್ನೇಹಿತರು ಈ ಮಾತನ್ನು ನಿಮ್ಮ ಮನೆಯಲ್ಲಿ ಹೇಳಲು ಅವಶಾಸ್ತಿಗಳು ಹೇಳಿ ಅದಕ್ಕೇನಂತೆ ತಕ್ಕ ಜವಾಬು ಬರುತ್ತದೆ ನಾನು ಎಷ್ಟಕ್ಕೂ ವೈದಿಕ ಋಷಿ ಪಂಚಮಿ ಮುಗಿದು ಎಷ್ಟೋ ಕಾಲವಾಯಿತು